بسم الله الرحمن الرحيم परमदयामयनो करुनानिधियु आदा अल्लाहना नाम अदिनदा वन्नजिमि इदा हवा नक्षत्रादाणे अदो अस्तमिसिदागा मा धल्ला साहिबुकुम वमा गवा निम्मा संगती दारीगडलो इल्ला वंचिसलपडलो इल्ला वमा यंतिकु अलिल हवा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 ಅವನು ಉನ್ನತ ದಿಗಂತದಲ್ಲಿದ್ದಾಗ ತರುವಾಯ ಅವನು ಹತ್ತಿರ ಬಂದನು ಮತ್ತು ಮೇಲೆ ತೇಲ ತೊಡಗಿದನು ಔಷಿ ಔ ಅಜುನ ಎರಡು ಬಿಲ್ಲುಗಳಷ್ಟು ಅಥವಾ ಅದಕ್ಕಿಂತ ತುಸು ಕಡಿಮೆ ಅಂತರ ಇರುವ ಆಗ ಅವನು ಅಲ್ಲಾಹನ ದಾಸನಿಗೆ ತಾನು ತಲುಪಿಸಬೇಕಾಗಿದ್ದ ದಿವ್ಯವಾಣಿಯನ್ನು ತಲುಪಿಸಿದನು ಕಣ್ಣು ಯಾವುದನ್ನು ಕಂಡಿತೋ ಮನಸ್ಸು ಅದಕ್ಕೆ ಸುಳ್ಳನ್ನು ಸೇರಿಸಲಿಲ್ಲ ಅಹು ಅಲಯೋ ನೀವೀಗ ಅವರು ಕಣ್ಣಾರೆ ಕಾಣುತ್ತಿರುವಂತಹ ವಿಷಯದ ಬಗ್ಗೆ ಅವರೊಡನೆ ಜಗಳಾಡುತ್ತೀರಾ وَلَقَدْ رَآهُ نَزْلَةً أُخْرَى عِنْدَ سِدْرَةِ الْمُنْتَهَى إِنَّمَا هُوَ أَبَرُّ آتَنَ إِلْيَاسَ تِرْدُدَنُ كَنَدُرُ سِدْرَتُ الْمُنْتَهَى ذَبْلِي أَيْنَ جَنَّةُ الْمَأْوَى جَنَّةُ الْمَأْوَى ارْتَأَتَ سَوْرْغَدَنَ لِهِ ಅದರ ಹತ್ತಿರದಲ್ಲೇ ಇದೆ ಉಷಸ್ ಆಗ ಸಿದ್ರವನ್ನು ಕವಿದುಕೊಂಡಿದ್ದುದು ಕವಿದುಕೊಂಡಿತ್ತು ದೃಷ್ಟಿ ಕೋರೈಸಲೂ ಇಲ್ಲ ಅತಿಕ್ರಮಿಸಲೂ ಇಲ್ಲ ಲ ಮತ್ತು ಅವರು ತಮ್ಮ ಪ್ರಭುವಿನ ದೊಡ್ಡ ದೊಡ್ಡ ನಿದರ್ಶನಗಳನ್ನು ಕಂಡರು ವಲಿತ ಈಗ ಹೇಳಿರಿ ನೀವು ಲಾತ್ ಉ ಮತ್ತು ಮೂರನೆಯ ದೇವಿ ಮನಾತಿನ ವಾಸ್ತವಿಕತೆಯ ಕುರಿತು ಸ್ವಲ್ಪವಾದರೂ ವಿವೇಚಿಸಿದ್ದೀರಾ ಅಲಹು ಮುಜ್ಜಕು ಏನು ನಿಮಗೆ ಪುತ್ರರು ಮತ್ತು ಅಲ್ಲಾಹನಿಗೆ ಪುತ್ರಿಯರೇ ತಿಳ್ಕ ಇಸ್ಮಸೂ ಬೀಜ إذنتو دود دانتليه বিতరణيه سري ان هي الا اسماء سميتموها انتم اسماء سميتموها انتم وآباؤكم ما انزل الله بها من سلطان ನಿಜವಾಗಿ ಇವೆಲ್ಲ ನೀವು ಮತ್ತು ನಿಮ್ಮ ಪೂರ್ವಜರು ಇಟ್ಟುಕೊಂಡಿರುವ ಕೆಲವು ಹೆಸರುಗಳೇ ಹೊರತು ಇನ್ನೇನೂ ಅಲ್ಲ ಅಲ್ಲಾಹನು ಇವುಗಳ ಪರವಾಗಿ ಯಾವ ಆಧಾರವನ್ನೂ ಇಳಿಸಿಲ್ಲ ವಾಸ್ತವದಲ್ಲಿ ಜನರು ಕೇವಲ ಊಹೆಗಳನ್ನು ಅನುಸರಿಸುತ್ತಾರೆ ಮತ್ತು ಸ್ವೇಚ್ಛೆಗಳ ದಾಸರಾಗಿ ಬಿಟ್ಟಿದ್ದಾರೆ ವಸ್ತುತ ಅವರ ಪ್ರಭುವಿನ ಕಡೆಯಿಂದ ಅವರ ಬಳಿಗೆ ಮಾರ್ಗದರ್ಶನ ಬಂದಿದೆ ಅಮ್ಲಿಲ್ ಇಲ್ಮ ಮನುಷ್ಯನ ಪಾಲಿಗೆ ತಾನಿಚ್ಚಿಸಿದ್ದೇ ಸತ್ಯವೇ ಈ ಲೋಕ ಹಾಗೂ ಪರಲೋಕದ ಒಡೆಯನಂತೂ ಅಲ್ಲಾಹನೇ ಆಗಿರುತ್ತಾನೆ ಆಕಾಶಗಳಲ್ಲಿ ಎಷ್ಟೋ ದೇವಚರರಿದ್ದಾರೆ ಅವರ ಶಿಫಾರಸು ಸ್ವಲ್ಪವೂ ಉಪಯುಕ್ತವಾಗಲಾರದು ಅಲ್ಲಾಹನೇ ಯಾವುದಾದರೂ ವ್ಯಕ್ತಿಯ ಪರವಾಗಿ ಮನವಿ ಕೇಳಲು ಬಯಸಿ ಅವನ ವಿಷಯದಲ್ಲಿ ಅದನ್ನು ಅನುಮತಿಸುವ ಮತ್ತು ಅದನ್ನು ಮೆಚ್ಚಿಕೊಳ್ಳುವವರೆಗೆ ಇನ್ನಲ್ಲವೀನೂ ಮಿನೂನಬಿಲ್ ಮಲಾಯಿಕತ ತಸ್ಮಿಯತಲ್ ಚಲ್ ಆದರೆ ಪರಲೋಕವನ್ನು ನಂಬದವರು ದೇವಚರರಿಗೆ ದೇವಿಯರ ಹೆಸರುಗಳನ್ನಿಡುತ್ತಾರೆ ವಲ ಹೂ ಬಿಲ್ಮಿನ್ ಈ ಎಚ್ಚಿಯೋ ಇಲ್ಲವೊನ್ وَإِنَّ الظَّنَّ لَا يُغْنِي مِنَ الْحَقِّ ವಸ್ತುತ ಈ ಕುರಿತಾದ ಯಾವ ಜ್ಞಾನವೂ ಅವರಿಗೆ ಪ್ರಾಪ್ತವಿಲ್ಲ ಅವರು ಕೇವಲ ಊಹೆಯನ್ನು ಅನುಸರಿಸುತ್ತಾರೆ ಊಹೆಯು ಸತ್ಯದ ಸ್ಥಾನದಲ್ಲಿ ಯಾವ ಕೆಲಸಕ್ಕೂ ಬಾರದು ಇಲ್ಲು ಆದುದರಿಂದ ಸಂದೇಶ ವಾಹಕರೇ ನಮ್ಮ ಸ್ಮರಣೆಯಿಂದ ವಿಮುಖನಾಗುವವನನ್ನು ಹಾಗೂ ಲೌಕಿಕ ಜೀವನದ ಹೊರತು ಇನ್ನೇನನ್ನೂ ಬಯಸದವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಿರಿ ಇವರ ಜ್ಞಾನ ಬಂಡವಾಳವಿಷ್ಟೇ ಅವನ ಮಾರ್ಗದಿಂದ ಯಾರು ತಪ್ಪಿದ್ದಾನೆ ಮತ್ತು ಯಾರು ಸನ್ಮಾರ್ಗದಲ್ಲಿದ್ದಾನೆ ಎಂಬುದನ್ನು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 ಮತ್ತು ಉತ್ತಮ ಧೋರಣೆ ಅನುಸರಿಸಿದವರಿಗೆ ಉತ್ತಮ ಪ್ರತಿಫಲ ದಯಪಾಲಿಸುವಂತಾಗಲಿಕ್ಕಾಗಿ ಅಲ್ಲರಿ ನಯಜ ನಿಬೂ ನಬರೊಲ್ಇ್ಮಿಒಲ್ ತವಾ ಶ ಇಲ್ಲ ಇನ್ನರೊಬ್ಬ ಕವಲ್ ನೌರೋ ಹೂವ ಅಲ್ಲ ಮುಂಇ್ ಅ ಶುಂನೌ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 ಸಂದೇಶವಾಹಕರೇ ನೀವು ಕಂಡಿರ ದೇವಮಾರ್ಗದಿಂದ ವಿಮುಖನಾಗಿ ಬಿಟ್ಟವನನ್ನು ಮತ್ತು ಸ್ವಲ್ಪ ಮಾತ್ರ ಕೊಟ್ಟು ನಿಲ್ಲಿಸಿ ಬಿಟ್ಟವನನ್ನು ಅವನು ಸತ್ಯವನ್ನು ಕಾಣಲು ಅವನ ಬಳಿ ಅದೃಶ್ಯದ ಜ್ಞಾನವಿದೆಯೇ ಮೂಸಾರ ಗ್ರಂಥಗಳಲ್ಲಿ ಮತ್ತು ನಿಷ್ಠೆಯ ಋಣ ತೀರಿಸಿದ ಇಬ್ರಾಹಿಮರ ಗ್ರಂಥಗಳಲ್ಲಿ ತಿಳಿಸಲಾಗಿರುವ ವಿಷಯಗಳ ಬಗ್ಗೆ ಯಾವ ಸುದ್ದಿಯೂ ಅವನಿಗೆ ತಲುಪಿಲ್ಲವೆ ಅಲ್ಲುರೋ ಅದೇನೆಂದರೆ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 ಮತ್ತು ಅವನೆ ಅಳುವಂತೆ ಮಾಡಿದನು ವ ಅನ್ನ ಹೂ ಹೂ ವ ಮರಣ ಕೊಟ್ಟನು ಮತ್ತು ಅವನೆ ಜೀವಂತಗೊಳಿಸಿದನು ಜೈನಿದ್ದು ತುಕ ಚಿನ್ನಿದ ತು ಒಂದು ಹನಿಯು ತೊಟ್ಟಿಕ್ಕುವಾಗ ಅವನೇ ಅದರಿಂದ ಗಂಡು ಮತ್ತು ಹೆಣ್ಣುಗಳ ಜೊತೆಯನ್ನುಂಟು ಮಾಡಿದನು ಇನ್ನೊಂದು ಜೀವನ ಪ್ರದಾನ ಮಾಡುವುದು ಅವನ ಹೊಣೆಗಾರಿಕೆಯಾಗಿದೆ ಅವನೇ ಶ್ರೀಮಂತಗೊಳಿಸಿದನು ಮತ್ತು ಆಸ್ತಿಪಾಸ್ತಿ ನೀಡಿದನು ವರ ಅವನೇ ಶಿರಾ ನಕ್ಷತ್ರದ ಪ್ರಭು ಅವನೆ ಪ್ರಥಮ ಆದ ಜನಾಂಗವನ್ನು ನಾಶಗೊಳಿಸಿದನು ಮತ್ತು ಸಮೂದ ಜನಾಂಗವನ್ನು ಅವರಲ್ಲಿ ಯಾರು ಉಳಿಯದಂತೆ ಅಳಿಸಿಬಿಟ್ಟನು ಇನ್ನೂ ಅವರಿಗಿಂತ ಮುಂಚೆ ನೂಹರ ಜನಾಂಗವನ್ನು ನಾಶಗೊಳಿಸಿದನು ಏಕೆಂದರೆ ಅವರು ಮಹಾ ಅಕ್ರಮಿಗಳು ಮತ್ತು ವಿದ್ರೋಹಿಗಳೇ ಆಗಿದ್ದರು ಅದೋ ಮುಖವಾಗಿ ಬೀಳುತ್ತಿದ್ದ ನಾಡುಗಳನ್ನು ಅವನು ಕಿತ್ತೆಸೆದನು ಕವಶ ತರುವಾಯ ಅವರ ಮೇಲೆ ನಿಮಗೆ ತಿಳಿದಿರುವಂತೆ ಏನನ್ನು ಆವರಿಸಿದನೋ ಅದನ್ನು ಆವರಿಸಿಬಿಟ್ಟನು ಆದುದರಿಂದ ಎಲೆಯ ಮಾನವ ನಿನ್ನ ಪ್ರಭುವಿನ ಯಾವ ಯಾವ ಅನುಗ್ರಹಗಳ ಬಗ್ಗೆ ನೀನು ಸಂಶಯ ಪಡುವೆ ಹಿರಿಲ್ಲೂಲಾ ಇದು ಈ ಹಿಂದೆ ಬಂದಿದ್ದ ಎಚ್ಚರಿಕೆಗಳ ಪೈಕಿ ಒಂದು ಎಚ್ಚರಿಕೆಯಾಗಿದೆ ಬರಲಿರುವ ಗಳಿಗೆಯು ಸನ್ನಿಹಿತವಾಗಿದೆ ಲೈಸಲೂರಿ ಅಲ್ಲಾಹನ ಹೊರತು ಯಾರು ಅದನ್ನು ಸರಿಸುವವನಿಲ್ಲ ಅಸಮಿನ್ ನೀವೀಗ ಇದೇ ವಿಷಯಗಳ ಬಗ್ಗೆ ಅಚ್ಚರಿ ಪಡುತ್ತಿರುವುದೇ ನಗುತ್ತೀರಾ ಅಳುವುದಿಲ್ಲವೇ ತುಂಸಿದೂನ್ ಹಾಡಿ ನಲಿದು ಇವುಗಳನ್ನು ತಳ್ಳಿ ಹಾಕುತ್ತೀರಾ ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ಅವನ ದಾಸ್ಯ ಕೈಗೊಳ್ಳಿರಿ